ಕಡಪದ ನಂಜುಂಡ ಶಾಸ್ತ್ರಗಳು ಕಡಪದ ನಂಜುಂಡ ಶಾಸ್ತ್ರಗಳು ತೋಗೆರಿಯವರಂತೆಯೇ ಸಾಂಪ್ರದಾಯಿಕ ರೀತಿಯ ವಿದ್ವಾಂಸರು ಸಂಸ್ಕೃತ ಹಳೆಗನ್ನಡಗಳೆರಡಲ್ಲಿಯೂ ಪೂರ್ಣ ಪಾಂಡಿತ್ಯವಿದ್ದವರು ತೊಗರಿಯವರಿಗೆ ಶಾಸನ ಸಾಹಿತ್ಯದ ಪರಿಚಯ ಹೆಚ್ಚಾಗಿತ್ತೆಂದರೆ ಕಡವದವರಿಗೆ ಸಂಗೀತ ಪರಿಜ್ಞಾನ ವಿಶೇಷವಾಗಿತ್ತು ಅವರು ಷಟ್ಪದಿ ಮೊದಲಾದ ಕನ್ನಡ ಛಂದಸ್ಸುಗಳು ಹೇಗೆ ತಾಳಬದ್ದವಾಗಿವೆ ಎಂಬುದನ್ನು ಕುರಿತು ಒಂದು ಬೋಧಪೂರ್ಣವಾದ ಪ್ರಬಂಧವನ್ನು ಬರೆದಿದ್ದಾರೆ ಅದು ಸಾಹಿತ್ಯ ಪರಿಷತ್ ಪತ್ರಿಕೆಯಲ್ಲಿ ಅಚ್ಚಾಗಿದೆ ಕಡಬದ ಶಾಸಕಿಗಳು ದೊಡ್ಡ ಸಂಸಾರವನ್ನು ನಿರ್ವಹಿಸಬೇಕಾಗಿತ್ತು ಅದಕ್ಕಾಗಿ ಅವರು ಅಹೋರಾತ್ರವೂ ದುಡಿಯುತ್ತಿದ್ದರು ಪೇಟೆಯ ಪುಸ್ತಕದಂಗಡಿಗಳಿಗೆ ಕತೆ ಕಾದಂಬರಿಗಳನ್ನು ಬರೆದುಕೊಡುವುದು ಗ್ರಂಥಗಳಿಗೆ ಟೀಕು ಬರೆಯುವುದು ಅಚ್ಚಿನ ಪ್ರತಿಗಳನ್ನು ತಿದ್ದಿಕೊಡುವುದು ಇಂತಹ ಚಿಲ್ಲರೆ ಕೂಲಿಯಿಂದ ಒಂದೆರಡು ಕಾಸು ಗೀಟಿಸಬೇಕಾಗಿತ್ತು ಈ ಪ್ರಯಾಸದಲ್ಲಿ ಅವರಿಗೆ ಶುದ್ದ ಸಾರಸ್ವತ ವೃತ್ತಿಯನ್ನು ಕೈಗೊಳ್ಳಲು ಅವಕಾಶವಿಲ್ಲದೆ ಹೋಯಿತು ಆದರೆ ಈ ಹಂಬಲವನ್ನು ಅವರು ಬಿಟ್ಟಿರಲಿಲ್ಲ ಅವರಿಗೆ ತುಂಬಾ ಇಷ್ಟವಾದ ಒಂದು ಸಂಸ್ಕೃತ ಸ್ತೋತ್ರಕ್ಕೆ ಬಹುಶಃ ಶಿವಾನಂದ ಲಹರಿಗೆ ಅಥವಾ ಭಜಗೋವಿಂದ ಸ್ತೋತ್ರಕ್ಕೆ ಸಂಸ್ಕೃತದಲ್ಲಿ ವ್ಯಾಖ್ಯಾನವನ್ನು ಬರೆದು ತಮ್ಮ ಬದುಕನ್ನು ಸಫಲಗೊಳಿಸಬೇಕೆಂದು ಹಂಬಲಿಸುತ್ತಿದ್ದರು ಕವಿ ರವೀಂದ್ರನಾಥ ಠಾಕೂರರು ಬೆಂಗಳೂರಿಗೆ ಬಂದಿದ್ದಾಗ ನನ್ನ ಬೇಡಿಕೆಯಂತೆ ಕಡವದ ಶಾಸ್ತ್ರಿಗಳು ಎರಡು ಸಂಸ್ಕೃತ ಗೀತೆಗಳನ್ನು ರಚಿಸಿಕೊಟ್ಟರು ಒಂದು ಹೀಗೆ ನಿಖಿಲ ಜನನಿ ಸಾದರಂ ತ್ವಾಂ ನಮಾಮಿ ಮಾತರಂ ಮಂದ ನಿಂದಿತ ಸಿತ ಸರಸಿಜಮುಖಿ ದೇವ್ಯಹಂ ಎರಡನೆಯದು ಹೀಗೆ ಸ್ವಾಗತ ಪೂರ್ವ ನಿಗಮವಿಧಂ ತ್ವಾಂ ಸುಕುಶಲ ಮಾರ್ಯಂ ಪರಿಪ್ರಚಾಮಹ ವೆಂಕಟನಾರಾಯಣಪ್ಪನವರು ಕಡವದ ಶಾಸ್ತ್ರಿಗಳು ಬಾಲ್ಯದಲ್ಲಿ ಸಹಾಧ್ಯಾಯಿಗಳಾಗಿದ್ದವರು ವೆಂಕಟನಾರಾಯಣಪ್ಪನವರಿಗೆ ಅವರ ಮೇಲೆ ತುಂಬಾ ಅಭಿಮಾನ ಮತ್ತು ಅವರ ಮಾತಿನಲ್ಲಿ ನಂಬಿಕೆ ವೆಂಕಟನಾರಾಯಣಪ್ಪನವರು ಕೋರಿದಂತೆ ಶಾಸ್ತ್ರಿಗಳು ಭಾಸಕವಿಯ ಒಂದಾನೊಂದು ನಾಟಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಎಂದು ಜ್ಞಾಪಕ ಅದು ಪರಿಷತ್ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ ಬಹುಶಃ ಅದು ದೂತವಾಕ್ಯ ಕಡವದ ಶಾಸ್ತ್ರಿಗಳು ಸರಸಿಗಳಾಗಿದ್ದದಲ್ಲದೆ ಹಾಸ್ಯ ಪ್ರವೃತ್ತಿಯುಳ್ಳವರೂ ಆಗಿದ್ದರು ಒಂದು ದಿನ ಅವರು ನಾನು ಪರಿಶತ್ತಿನ ಕಾರ್ಯಾಲಯದಲ್ಲಿ ಕುಳಿತಿದ್ದೆವು ಆಗ ವಿದ್ವಾನ್ ಗಂಜಿಗುಂಟೆ ಕೃಷ್ಣಪ್ಪನವರು ಅಲ್ಲಿಗೆ ದಯ ಮಾಡಿಸಿದರು ಸಂಸ್ಕೃತ ಹಳೆಗನ್ನಡಗಳಲ್ಲಿ ತುಂಬಾ ಪರಿಶ್ರಮ ಮಾಡಿದ್ದವರು ಸರಸಿಗಳು ಮತ್ತು ಸೌಜನ್ಯ ಶೋಭಿತರು ಡಂಬವಿಲ್ಲದವರು ಕೊಂಚವೂ ಕಾಪಟ್ಯವಿಲ್ಲದವರು ಅವರು ತಮ್ಮ ಮನಸ್ಸಿಗೊಪ್ಪಿದ್ದ ನೂರ ಸಂಸ್ಕೃತ ಶ್ಲೋಕಗಳನ್ನು ಸೊಗಸಾದ ಕನ್ನಡಕ್ಕೆ ಪರಿವರ್ತನೆ ಮಾಡಿ ಅಚ್ಚು ಅದು ಅಚ್ಚಿನ ಮನೆಯಿಂದ ತಮ್ಮ ಕೈಗೆ ಬಂದ ಕೂಡಲೇ ಮಿತ್ರರಿಗೆ ಕೊಡಬೇಕೆಂದು ಎರಡು ಮೂರು ಪ್ರತಿಗಳನ್ನು ಕೈಯಲ್ಲಿ ತಂದು ಒಂದು ಪ್ರತಿಯನ್ನು ಶಾಸ್ತಿಗಳ ಮುಂದೆಯೂ ಇನ್ನೊಂದನ್ನು ನನ್ನ ಮುಂದೆಯೂ ಇರಿಸಿದರು ಶಾಸ್ತ್ರಿಗಳು ಅದನ್ನು ನೋಡಿ ಒಡನೆಯೇ ಇದು ಆಗಿ ಹೋಯಿತಲ್ಲ ಆ ಆಗಿ ಹೋಯಿತು ಎಂದರು ಕೃಷ್ಣಪ್ಪನವರು ಏನಾಗಿ ಹೋಯಿತು ಶಾಸ್ತ್ರಿಗಳು ನೀವು ಹೇಳಿರುವ ಕೆಲಸ ಸುಭಾಷಿತವನ್ನು ಜರಿಯುವುದು ಪುಸ್ತಕದ ಹೆಸರು ಸುಭಾಷಿತ ಮಂಜರಿ ಇದನ್ನು ಸುಭಾಷಿತಂ ಜರಿ ಎಂದು ಓದಿದರು ಕೃಷ್ಣಪ್ಪನವರು ನಾನು ತುಂಬಾ ನಕ್ಕೆ ಶಾಸ್ತ್ರಿಗಳ ಹಾಸ್ಯ ಪೂರ್ತಿ ಅಂತಹದ್ದು ಕಡವ ದಶಾಸ್ತಿಗಳಿಗೆ ಹತ್ತಾರು ಹಳಗನ್ನಡ ಕಾವ್ಯಗಳಲ್ಲದೆ ಹತ್ತಾರು ಸಂಸ್ಕೃತ ಕಾವ್ಯಗಳು ಕಂಠಸ್ಥವಾಗಿದ್ದವು ಒಂದು ದಿನ ಅವರಿಗೂ ನನಗೂ ಯಾರೋ ಒಬ್ಬ ಹೊಸ ಕವಿಗಳ ರಚನೆಯ ವಿಷಯದಲ್ಲಿ ಮಾತುಕತೆ ನಡೆಯುತ್ತಿದ್ದಾಗ ಅವರು ಹೇಳಿದರು ಬಡಬಡಕಲು ಮಾತುಗಳಿಂದ ಆಗುವುದು ಎಂಥ ಕವಿತ್ವ ಕವಿತ್ವವೆಂದರೆ ಹೀಗಿರಬೇಕು ಎಂದು ಜಗನ್ನಾಥ ಪಂಡಿತನ ಸುಧಾಲಹರಿಯಿಂದ ಒಂದು ಶ್ಲೋಕವನ್ನು ಹೇಳಿದರು ಯಾಸೂತೆ ಸರ್ವಭೂಷೆ ಭೂತೇಶ್ವನು ಚೇತನಾಯ ವಿಲಾಸಾನ್ ಯಾಂತಿಸಾಯಂ ನಿಕಾಯಂ ಜಲನಿಧಿ ಜಟರಂ ಸಂಜರಿ ಹರ್ತಿ ಸದ್ಯಹ ಅತ್ಯರ್ತಂ ವರ್ದಯಂತಿ ಮಣಿಗಣ ಸುಷುಮ ಸಂಪದಂ ರತ್ನ ಸಾನೋಹೋ ಸಾನೋ ಬಾನೋ ಪ್ರಭಾನೋ ನಯನ ಸರಣಿತೋ ದೂರತೋ ಜಾತು ಯಾತು ಕಡಬರ ಶಾಸ್ತ್ರಿಗಳ ಎರಡನೆಯ ಮಗಾ ಕೃಷ್ಣ ಎಂಬಾತ ಕೊಂಚ ಕೊಂಚ ಹಾಡುತ್ತಿದ್ದ ನಾನು ಒಂದು ದಿನ ಶಾಸ್ತ್ರಿಗಳನ್ನು ಕೇಳಿದೆ ಕೃಷ್ಣ ಏನು ಮಾಡುತ್ತಿದ್ದಾನೆ ಏನೋ ಸಂಗೀತ ಕಲಿಯಬೇಕಂತೆ ಪೇಚಾಡುತ್ತಿದ್ದಾನೆ ಒಳ್ಳೆಯದೇ ಆಯ್ತಲ್ಲ ಮೈಸೂರಿನಲ್ಲಿ ಅನುಕೂಲ ಮಾಡೋಣ ಅದೇ ತರ ಸಂಗೀತ ಸ್ವಾಮಿ ತಂಜಾವರಿಗೋ ತಿರುಚನಾಪಳ್ಳಿಗೋ ಹೋಗಬೇಕು ಅದಕ್ಕೆ ಅನುಕೂಲ ಹೀಗೆ ಉತ್ಪದ್ಯಂತೆ ವಿಲಿಯಂತೆ ದರಿದ್ರಾಣ ಮನೋರಥಾಹ